ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಬುಸುಗುಡುತ್ತಾ ಓಡುವವುಗಳ ಅರ್ಥಾತ್ ಕುದುರೆಗಳ ಆಣೆ ಅವು ತಮ್ಮ ಗೊರಸುಗಳಿಂದ ಕಿಡಿಗಳನ್ನು ಹಾರಿಸುತ್ತವೆ ಅನಂತರ ಪ್ರಾತಃ ಆಕ್ರಮಣ ನಡೆಸುತ್ತವೆ ಆಗ ಅವು ಧೂಳೆಬ್ಬಿಸುತ್ತವೆ ತರುವಾಯ ಇದೇ ಸ್ಥಿತಿಯಲ್ಲಿ ಯಾವುದಾದರೂ ಜನಸಮೂಹದೊಳಕ್ಕೆ ನುಗ್ಗಿಬಿಡುತ್ತವೆ ವಾಸ್ತವದಲ್ಲಿ ಮಾನವನು ತನ್ನ ಪ್ರಭುವಿಗೆ ಬಹಳ ಕೃತಜ್ಞನಾಗಿದ್ದಾನೆ ಮತ್ತು ಇದಕ್ಕೆ ಸ್ವತಃ ಅವನೇ ಸಾಕ್ಷಿಯಾಗಿದ್ದಾನೆ ಅವನು ಧನ ಕನಕಗಳ ಅತಿಯಾದ ಮೋಹದಲ್ಲಿ ಸಿಲುಕಿಕೊಂಡಿದ್ದಾನೆ ಸಮಾಧಿಗಳೊಳಗೆ ದಫನವಾಗಿ ಇರುವ ಸಕಲವನ್ನು ಹೊರತೆಗೆಯಲಾಗುವ ಮತ್ತು ಹೃದಯಗಳೊಳಗೆ ಅಡಗಿ ಇರುವ ಎಲ್ಲವನ್ನು ಹೊರತೆಗೆದು ವಿಚಾರಣೆಗೆ ಒಳಪಡಿಸಲಾಗುವ ಆ ಸಂದರ್ಭವನ್ನು ಅವನು ಅರಿತಿಲ್ಲವೇ ಖಂಡಿತವಾಗಿಯೂ ಅಂದು ಅವರ ಪ್ರಭು ಅವರನ್ನು ಪೂರ್ಣವಾಗಿ ತಿಳಿದವನಾಗಿರುವನು